ಶ್ರೀ ಗುರುಭ್ಯೋ ನಮಃ ಹರಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣ ವಿದ್ಯೇಶ್ವರ ಸಂಹಿತೆ ಮೊದಲನೆಯದು ಅದರಲ್ಲಿ ಹದಿನೈದು ಹದಿನೈದನೇ ಅಧ್ಯಾಯವನ್ನು ನೋಡೋಣ ಈ ಹದಿನೈದನೇ ಅಧ್ಯಾಯದಲ್ಲಿ ದೇವ ದೇವಯಜ್ಞಾದಿಗಳಲ್ಲಿ ದೇಶ ಕಾಲ ಪಾತ್ರ ಆದಿಗಳ ನಿರೂಪಣೆ ಇರುವಂಥದ್ದು ಪ್ರಧಾನವಾಗಿ ದೇವ ಅಂತಾದವುಗಳನ್ನು ಯಾ ಎಂಥ ಪ್ರದೇಶದಲ್ಲಿ ಮಾಡಬೇಕು ಯಾವ ಕಾಲದಲ್ಲಿ ಮಾಡಬೇಕು ಹಾಗೆ ಎಂಥವರು ಮಾಡಬೇಕು ಪಾತ್ರ ಯೋಗ್ಯ ಅದಿ ಅದರ ಬಗ್ಗೆ ಇದರಲ್ಲಿ ಬರ್ತದೆ ಓಂ ನಮ ಶಿವಾಜ अथ श्रीशिवमहापुराणे विदेशता पंचदशोध्याय ऋषय उचु देशदीन क्रमशो ब्रूहिूतसर्वाम सूत उच शुद्ध गृह समफल देशयज्ञादीसु ತಥೋ ದಶ ಗುಣಂ ಗೋಷ್ಠ ಜಲತೀರಂ ತಥೋದ ತಥೋದಶ ಗುಣಮ ಬಿ ಬಿಲ್ವ ತುಲಸ್ಯಶ್ವತ್ಥಮೂಲಕ ಶೌನಕಾದಿ ಮುನಿಗಳು ಸೂತಪುರಾಣಿಕ ಪ್ರಶ್ನಿಸ್ತಾರೆ ಸಕಲ ವಿಷಯಗಳನ್ನು ಬಲ್ಲಂತಹ ಓ ಸೂತ ಮುನಿಯೇ ಸರ್ವಾರ್ಥ ವಿತ್ ಸರ್ವಾರ್ಥವಿತ್ ತಮ ಶ್ರೇಷ್ಠ ಸಕಲವನ್ನು ಶ್ರೇಷ್ಠನಾದವನು ಸೂತ ಸೂತ ಕ್ರಮಶಃ ದೇಶಾಧೀನ್ ಬ್ರೂಹಿ ದೇವಯಜ್ಞಾದಿಗಳಿಗೆ ಯೋಗ್ಯವಾದಂತಹ ದೇಶ ಮೊದಲಾದವುಗಳನ್ನು ಕ್ರಮವಾಗಿ ನಮಗೆ ಹೇಳು ಅಂತೇಳಿ ಕೇಳಿದಾಗ ಸೂತ ವಾಚ ಸೂತ ಮುನಿ ಹೇಳ್ತಾನೆ ಶುದ್ಧಂ ಗೃಹಂ ಸಮಫಲಂ ಅಂದರೆ ಶುದ್ಧವಾದ ಮನೆ ಶುದ್ಧ ಅಂತೇಳಿದರೆ ಹೇಗೆ ಸೆಗಣಿ ಸಾರಿಸಿ ಎಲ್ಲ ಶುದ್ಧವಾಗಿರಬೇಕು ನೆಲ ಹ್ಞೂ ಮನೆ ಸಮಫಲಂ ದೇವಯಜ್ಞಾದಿ ಕರ್ಮಗಳಲ್ಲಿ ಸಮನಾದಂತಹ ಒಂದು ಎವರೇಜ್ ಅಂತ ಹೇಳ್ತೇವೆ ಏನು ಸರ್ವೇ ಸಾಮಾನ್ಯವಾದಂತಹ ಫಲವನ್ನು ಉಂಟು ಮಾಡ್ತದೆ ಶುದ್ಧವಾದ ಮನೆಯಲ್ಲಿ ದೇವಯಜ್ಞಾನ ಮಾಡಿದರೆ ತಥೋ ದಶ ಗುಣಂ ಗೋಷ್ಠ ಗೋಸ್ಥಾನ ಗೋಷ್ಠ ಗೋಗಳು ಇರತಕ್ಕಂತಹ ಪ್ರದೇಶ ಅಲ್ಲಿ ಹತ್ತರಷ್ಟು ಹೆಚ್ಚು ಫಲ ಸಿಗ್ತದೆ ದೇವಯಜ್ಞಾನ ಮಾಡಿದರೆ ಜಲತೀರಂ ತಥೋ ದಶ ಜಲತೀರ ನದಿ ತೊರೆಗಳ ತೀರ ಪ್ರದೇಶದಲ್ಲಿ ಮಾಡಿದರೆ ಅದಕ್ಕಿಂತ ಹತ್ತರಷ್ಟು ಹೆಚ್ಚು ಫಲ ಸಿಗ್ತದೆ ದೇವಯಜ್ಞವನ್ನು ತತೋ ದಶ ಗುಣಂ ಬಿಲ್ವ ತುಳಸಿ ಅಶ್ವತ್ಥ ಮೂಲಕಂ ಬಿಲ್ವ ವೃಕ್ಷದ ಅಡಿಯಲ್ಲಿ ಬುಡದಲ್ಲಿ ಬಿಲ್ವ ಮರದ ಬಿಲ್ಲವತ್ರೆ ಅದರ ಮರದ ಅಥವಾ ತುಳಸಿ ಅದರ ಬುಡದಲ್ಲಿ ಅಥವಾ ಅಶ್ವತ್ಥ ಮೂಲ ಅಶ್ವತ್ಥ ವೃಕ್ಷದ ಬುಡ ಇವುಗಳು ಜಲತೀರಕ್ಕಿಂತಲೂ ಕೂಡ ಹತ್ತರಷ್ಟು ಹೆಚ್ಚು ಫಲವನ್ನು ಕೊಡ್ತವೆ ದೇವಯಜ್ಞವನ್ನು ಅಂಥ ಪ್ರದೇಶದಲ್ಲಿ ಮಾಡಿದರೆ ತಥೋ ದೇವಾಲಯ ವಿದ್ಯಾತ್ ತೀರ್ಥತೀರಂ ತೋ ದಶ ತಥೋ ದಶಗುಣ ನದ್ಯಾಸ್ತೀರ್ಥ ನದ್ಯಸ್ತಥೋ ದಶ ಅಂದರೆ ದೇವಾಲಯ ಅಶ್ವತ್ಥ ಮೂಳಸಿ ಬಿಲ್ವ ಇವುಗಳ ಮೂಲದಲ್ಲಿ ಮಾಡತಕ್ಕಂತಹ ದೇವಯಜ್ಞಕ್ಕಿಂತಲೂ ದೇವಾಲಯದಲ್ಲಿ ಮಾಡತಕ್ಕಂತಹ ದೇವಯಜ್ಞ ಹತ್ತು ಗುಣ ಹೆಚ್ಚು ಹತ್ತು ಪಟ್ಟು ಅಂಥೇಳಿ ತಿಳಿಯಬೇಕು ವಿದ್ಯಾತ್ ತೀರ್ಥತೀರಂ ತಥೋದಶ ತೀರ್ಥಕ್ಷೇತ್ರ ಅದರಲ್ಲಿ ಮಾಡತಕ್ಕಂತಹದ್ದು ಅಂತ್ ದೇವಯಜ್ಞ ಏನಿದೆ ಅದು ಇನ್ನಷ್ಟು ಇನ್ನು ಹತ್ತು ಪಟ್ಟು ಹೆಚ್ಚು ಶ್ರೇಷ್ಠವಾದದ್ದು ಆಗ ಕೇವಲ ಯಾವುದೋ ನದಿ ತೀರದಲ್ಲಿ ಹರಿವ ನದಿಯ ತೀರದಲ್ಲಿ ಅಂತೇಳಿ ಹೇಳಿದ್ದು ಜಲತೀರದಲ್ಲಿ ಅಂತೇಳಿ ನೀರಿನ ಬದಿಯಲ್ಲಿ ಈಗ ತೀರ್ಥಕ್ಷೇತ್ರ ಹ್ಞೂ ಯಾವ ತೀರ್ಥಕ್ಷೇತ್ರಗಳಿವೆ ಪುಣ್ಯಕ್ಷೇತ್ರ ಅಂತ ಹೇಳಿದರೆ ಅಲ್ಲಿ ನದಿ ಇರಬೇಕಾಗಿಲ್ಲ ದೇವಾಲಯ ಇದೆ ಅಷ್ಟೇ ಪುಣ್ಯ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ಅಂದರೆ ನದಿ ಕೂಡ ಇದೆ ದೇವಾಲಯ ಕೂಡ ಇದೆ ದೇವ ನದಿ ತೀರದಲ್ಲಿ ದೇವಾಲಯ ಇದ್ದರೆ ಅದು ತೀರ್ಥಕ್ಷೇತ್ರ ಅಂಥೇಳಿ ಹ್ಞೂ ಅದಕ್ಕೆ ಇತಿಹಾಸ ಕೂಡ ಇರ್ತದೆ ಇತಿಹಾಸದಲ್ಲಿ ಇಂತಹ ನದಿ ತೀರ ಉದಾಹರಣೆಗೆ ಅಯೋಧ್ಯೆ ಸರಯೂ ತೀರದಲ್ಲಿದೆ ಕಾಶಿ ಗಂಗಾ ತೀರದಲ್ಲಿದೆ ಹೀಗೆ ಹ್ಞೂ ಅಂಥದ್ದು ತೀರ್ಥಕ್ಷೇತ್ರಗಳು ಅದು ಇನ್ನಷ್ಟು ಹೆಚ್ಚು ಫಲ ಹತ್ತು ಗುಣ ಹೆಚ್ಚು ಹತ್ತು ಹೆಚ್ಚು ಉತ್ತಮವಾದ್ದು ಅಲ್ಲಿ ದೇವಯಜ್ಞವನ್ನು ಮಾಡಿದರೆ ದೇವಾಲಯಕ್ಕಿಂತಲೂ ತೀರ್ಥಕ್ಷೇತ್ರದಲ್ಲಿ ಇನ್ನಷ್ಟು ಹೆಚ್ಚು ತಥೋ ದಶಗುಣಂ ನದ್ಯಾಸ್ ನದ್ಯಾಸ್ತಥೋ ದಶ ಅದಕ್ಕಿಂತ ತೀರ್ಥ ನದಿ ಗಂಗಾ ಮೊದಲಾದಂಥ ಪವಿತ್ರ ನದಿಗಳು ಯಾವುದಿದೆ ಅದರ ತೀರದಲ್ಲಿ ಹತ್ತರಷ್ಟು ಹೆಚ್ಚು ಫಲ ಪುಣ್ಯ ನದಿಗಳು ಗಂಗಾ ಯಮುನಾ ಸರಸ್ವತಿ ಸಿಂಧು ಕಾವೇರಿ ಮುಂತಾದವುಗಳು ಅದರ ಬದಿಯಲ್ಲಿ ಅದರ ತೀರದಲ್ಲಿ ಮಾಡಿದರೆ ಇನ್ನಷ್ಟು ಹೆಚ್ಚು ತೀರ್ಥನದ್ಯಸ್ತೋದಶ ಹದಿ ತೀರವು ಹತ್ತರಷ್ಟು ಉತ್ತಮ ತೀರ್ಥ ನದಿ ಅಂತೇಳಿ ಯಾವುದು ಇದೆ ಶ್ರೇಷ್ಠವಾದದ್ದು ಗಂಗೇಶ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೆಸ್ಮಿನ್ ಸನ್ನಿಧಿಂಕುರು ಅಂತ ಶ್ಲೋಕದಲ್ಲಿ ಇದೆ ಯಾವ್ಯಾವುದು ತೀರ್ಥ ನದಿಗಳು ಪುಣ್ಯವಾದಂಥ ನದಿಗಳು ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಮುಖ್ಯವಾಗಿ ಹೇಳುವಂಥದ್ದು ಅವು ತೀರ್ಥ ನದಿಗಳು ತೀರ್ಥನದಿ ತೀರಕ್ಕಿಂತಲೂ ಏಳು ಗಂಗಾ ನದಿಗಳ ತೀರವು ಹತ್ತರಷ್ಟು ಹೆಚ್ಚಾದ ಫಲವುಳ್ಳದ್ದು ಸಪ್ತ ಗಂಗಾ ನದಿ ತೀರ್ಥಂ ತಸಗುಣಂ ಭವೇತ್ ಗಂಗಾ ಗೋದಾವರಿ ಚೈವ ಕಾವೇರಿ ತಾಮ್ರಪರ್ಣಿಕ ಸಿಂಧುಶ್ಚ ಸರಯೂರೇವಾ ಸಪ್ತಗಂಗಾ ಪ್ರಕೀರ್ತಿ ನೋಡಿ ಸಪ್ತಗಂಗೇ ಅಂದರೆ ಗಂಗಾ ಗೋದಾವರಿ ಚೈವ ಕಾವೇರಿ ತಾಮ್ರಪರ್ಣಿಕಾ ಸಿಂಧು ಚ ರೇವಾ ಸಪ್ತ ಗಂಗಾ ಪ್ರಕೀರ್ತಿ ಈ ಏಳು ಗಂಗಾ ನದಿಗಳ ತೀರದಲ್ಲಿ ಇನ್ನಷ್ಟು ಹೆಚ್ಚಿನ ಫಲ ಅಂತೇಳಿ ಹೇಳಿದಿರಲ್ಲ ಏಳು ಗಂಗೆಗಳು ಅಂದರೆ ಯಾವುದಲ್ಲ ಗಂಗಾ ಗೋದಾವರಿ ಕಾವೇರಿ ತಾಮ್ರಪರ್ಣಿ ಸಿಂಧು ಸರಯೂ ರೇವಾ ಇವೆಷ್ಟು ಓಕೆ ನೋಡಿ ರೇವಾಖಂಡೇ ಅಂತೇಳಿ ಬರ್ತದೆ ಸ್ಕಾನ ಪುರಾಣದಲ್ಲಿ ಹ್ಞೂ ಅಂದರೆ ಆ ನದಿಯ ಅಷ್ಟು ಪುಣ್ಯ ಹೆಸರು ಇರುವ ಕಾರಣ ನದಿ ಹೆಸರನ್ನೇ ಇಟ್ಟಿದ್ದಾರೆ ಒಂದು ಖಂಡ ಒಂದು ಭಾಗಕ್ಕೆ ಸ್ಕಾಂದ ಪುರಾಣದಲ್ಲಿ ಹಾಗೆ ಆ ಗಂಗಾ ತೀರಕ್ಕಿಂತಲೂ ಸಪ್ತಗಂಗೆಗಳು ಏನಿದೆ ಅದರ ತೀರಕ್ಕಿಂತಲೂ ಸಮುದ್ರ ತೀರೋ ಹತ್ತು ಪಾಲು ಹೆಚ್ಚಾಗಿ ಫಲವನ್ನು ಮಾಡುತ್ತದೆ ತಥೋ ಅಬ್ದಿ ತೀರೇ ದಶ ಚ ಪರ್ವತ ಅಗ್ರೇ ಅದಕ್ಕಿಂತಲೂ ಪರ್ವತದ ಅಗ್ರ ಭಾಗ ತುದಿ ಶಿಖರ ಪರ್ವತ ಶಿಖರ ಭಾಗದಲ್ಲಿ ತುದಿಯಲ್ಲಿ ಮಾಡಿದರೆ ಅದು ಹತ್ತು ಪಾಲು ಉತ್ತಮ ಸರ್ವಸ್ಮಿಕೇಯಂ ಯತ್ವ ಚತೆ ಮನಃ ಕೃತೆ ಪೂರ್ಣಫಲಂ ಜ್ಞೇಯ ಯಜ್ಞದಾನದಿ ಕಂ ತ ಎಲ್ಲ ಸ್ಥಳಕ್ಕಿಂತಲೂ ಮನಸ್ಸಿಗೆ ಎಲ್ಲಿ ಅತ್ಯಂತ ಹಿತವಾಗಿ ಆಪ್ತವಾಗಿ ಅತ್ಯಂತ ಖುಷಿ ಕೊಡ್ತದೋ ಅಂತಹ ಪ್ರದೇಶದಲ್ಲಿ ಮನಸ್ಸಿಗೆ ಹಿತವಾಗಿ ತೋರುವಂಥದ್ದು ತನ್ನ ಅಂತರ್ ನಮ್ಮ ಅಂತರಾತ್ಮಕ್ಕೆ ಹ್ಞೂ ಎಲ್ಲಿ ಅತ್ಯಂತ ಹಿತವಾಗಿ ತೋರ್ತದೋ ಅಂತಹ ಪ್ರದೇಶವೇ ಅತ್ಯುತ್ತಮವಾದದ್ದು ಅತಿ ಅಂತ ಅಕೃತೆ ಪೂರ್ಣ ಫಲ ಜ್ಞೇಯ ಯಜ್ಞದಾನದಿಂ ತಥವಾಕೃತೆಯು ಯಜ್ಞದಾನ ಮೊದಲಾರುಗಳಲ್ಲಿ ಸಂಪೂರ್ಣ ಫಲ ಸಿಗ್ತದೆ ತ್ರೇತಾಯುಗೆ ತ್ರಿಪಾದ ತ್ರೇತಾಯುಗದಲ್ಲಿ ಮುಕ್ಕಾಲು ಪ ಫಲ ಸಿಗ್ತದೆ ಅಷ್ಟೇ ಮುಕ್ಕಾಲು ಭಾಗ ದ್ವಾಪರೇ ಅರ್ಧಂ ತತ್ ಸದಾ ಸ್ಮೃತಂ ದ್ವಾಪರ ಯುಗದಲ್ಲಿ ಅರ್ಧ ಫಲ ಸಿಗ್ತದೆ ಯಜ್ಞ ದಾನ ಮೊದಲಾದಗಳಿಗೆ ಕಲವು ಪಾದಂತು ವಿಜ್ಞೇಂ ತತ್ಪಾದೋ ನಮ್ಮ ತಥೋರ್ಧಕೇ ಕಲಿಯುಗದಲ್ಲಿ ನಾಲ್ಕನೇ ಒಂದು ಭಾಗ ಫಲ ಅಷ್ಟೇ ಸಿಗುವುದು ದಾನ ಯಜ್ಞ ಯುಗಗಳಿಗೆ ಕಲಿಯುಗದ ಅರ್ಧ ಕಳೆದ ಮೇಲೆ ಆ ನಾಲ್ಕನೇ ಒಂದು ಭಾಗದಲ್ಲಿಯೂ ಕೂಡ ಮತ್ತೆ ಪುನಃ ನಾಲ್ಕನೇ ಒಂದು ಭಾಗ ಮಾತ್ರ ಅಂದರೆ ಹದಿನಾರನೇ ಒಂದು ಭಾಗ ಅಷ್ಟೇ ಉಳಿತದೆ ಫಲ ಹ್ಞೂ ಕಾಲು ಭಾಗದ ಮತ್ತು ಕಾಲು ಭಾಗ ಹ್ಞೂ ಅಷ್ಟೇ ಫಲ ಸಿಕ್ಕುವಂಥದ್ದು ಅಂತೇಳಿ ಹಾಗಾಗಿ ನೋಡಿ ಈಗ ಮಂತ್ರಗಳಿಗೆ ಶಕ್ತಿ ಇಲ್ಲ ಅಂತ ಹೇಳುವಂಥದ್ದು ಮಂತ್ರಗಳಿಗೆ ಶಕ್ತಿ ಇಲ್ಲದೆಲ್ಲ ಈ ಕಾಲ ಮಹಿಮೆ ಕಲಿಯುಗದಲ್ಲಿ ಹ್ಞೂ ಕೃತಯುಗದಲ್ಲಿ ಅಥವಾ ಬೇರೆ ಯುಗಗಳಲ್ಲಿ ಒಂದು ಮಂತ್ರಕ್ಕೆ ಯಾವ ಶಕ್ತಿ ಆ ದೇವತೆಗಳನ್ನು ಪ್ರತ್ಯಕ್ಷೀಕರಿಸಕ್ಕಂಥ ಶಕ್ತಿ ಇತ್ತೋ ಈಗ ಆ ಅಂತಹ ಒಂದು ವಾತಾವರಣ ಇಲ್ಲ ಅದಕ್ಕೆ ಪೂರಕವಾದ ವಾತಾವರಣ ಇಲ್ಲ ಅದಕ್ಕೆ ಪೂರಕವಾದ ಅನುಷ್ಠಾನ ಇಲ್ಲ ಅದಕ್ಕೆ ಪೂರಕವಾದ ತಪಸ್ಸಿಲ್ಲ ಆ ಮಂತ್ರವನ್ನು ಪಠಣ ಉಚ್ಚಾರ ಪುರಸ್ಚರಣ ಅನುಷ್ಠಾನ ಮಾಡತಕ್ಕಂಥ ವ್ಯಕ್ತಿಯಲ್ಲಿ ಕೂಡ ಹ್ಞೂ ಹಾಗಾಗಿ ಈ ಕಾಲಕ್ಕೆ ಯಾಕಂತೇಳಿದರೆ ಈ ಕಾಲದ ದುರುಪಯೋಗ ಆಗತಕ್ಕಂಥ ಸಾಧ್ಯತೆ ಹೆಚ್ಚು ಅಧರ್ಮ ಬುದ್ಧಿ ಹೆಚ್ಚು ಮನುಷ್ಯನಿಗೆ ಹಾಗಾಗಿ ಎಲ್ಲಿಯಾದರೂ ಒಬ್ಬನಿಗೆ ಸಿದ್ಧಿ ಆಗಿಬಿಟ್ರೆ ಬಹು ಬೇಗ ಸಿದ್ಧಿ ಆದರೆ ಏನಾಗ್ತದೆ ದುರುಪಯೋಗ ಆಗುವಂಥ ಸಾಧ್ಯತೆ ಹೆಚ್ಚಿರ್ತದೆ ಒಮ್ಮನ್ನು ತಲೆ ಕೆಟ್ಟು ಹೋಗ್ತದೆ ಅದನ್ನು ಇನ್ನೊಂದಕ್ಕೆ ದುರುಪಯೋಗ ಮಾಡಿಬಿಡ್ತಾರೆ ಹಾಗಾಗಿ ಯಾಕಂತ ಹೇಳಿದರೆ ಒಂದು ಕತೆ ನಮಗೆ ಗೊತ್ತಿರ್ಬೋದು ಒಂದು ಮರ ಇತ್ತಂತೆ ಕಾಡಿನಲ್ಲಿ ಯಾವನೊಬ್ಬ ನಡ್ಕೊಂಡು ಹೋಗಿ ಹೋಗಿ ಸುಸ್ತಾಯಿತು ಅಂಥೇಳಿ ಮಧ್ಯಾಹ್ನ ಬಿಸಿಲಿನ ಹೊತ್ತಿಗೆ ಸೂರ್ಯ ನಡು ಇದ್ದಾನೆ ಮಲಗಿಬಿಟ್ಟ ಹ್ಞೂ ಮರದ ಅಡಿಯಲ್ಲಿ ಆಗುವಾಗ ಅವನಿಗೆ ಆಲೋಚನೆ ಆಯ್ತಂತೆ ಅಯ್ಯೋ ನನಗೆ ತುಂಬ ಬಿ ಬಿಸಿಲಿಗೆ ಆಯಾಸ ಬಳಲಿ ಬೆವರಿ ಸುಸ್ತಾಗಿ ಈಗ ಬಾಯಾರಿಕೆ ಆಗ್ತಾ ಉಂಟು ಕುಡೀಲಿಕ್ಕೆ ನೀರು ಸಿಕ್ಕಿದ್ರೆ ಅಂತ ಕೂಡಲೇ ಒಂದು ಚೆಮ್ಮಿನಲ್ಲಿ ನೀರು ಬಂತಂತೆ ಎದುರುಗಡೆ ನೀರು ಗಡಗಡೆ ಕುಡ್ದ ತುಂಬ ಹಸಿವಾಗ್ತಾಯಿದೆ ಅವನು ಶ್ಟಾನ್ನ ಭೋಜನ ಸಿಕ್ಕಿದ್ರೆ ಒಳ್ಳೇದಿತ್ತು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದಂತೆ ಕೂಡಲೇ ಅನ್ನ ಬಂತು ಒಂದು ಎಲೆಯಲ್ಲಿ ಊಟ ಮಾಡಿದ ಇಷ್ಟೆಲ್ಲಾಗಿ ಮಲಗಿದ ಮಲಗುವಾಗ ಅವನಿಗೆ ಆಲೋಚನೆ ಬಂತು ಅಲ್ಲಿ ಹ್ಞೂ ಏನು ಇದು ಇಂತಹ ದಟ್ಟ ಗೊಂಡಾರಣ್ಯ ಕಾಡು ಎಲ್ಲಿಯಾದರೂ ಹುಲಿ ಏನಾದರೂ ಬಂದು ನನ್ನ ಗತಿ ಏನು ಅಂತೇಳಿ ಆಯ್ತಲ್ಲ ಮನಸ್ಸು ಸಂಕಲ್ಪ ಏನಾಯಿತು ಬಂತು ಬಯಸಿದ್ದೆಲ್ಲ ಬರ್ತದೆ ಆ ಅಂತ ಶಕ್ತಿ ಇತ್ತು ಅಲ್ಲಿ ಏನೋ ಹುಲಿ ಬಂತು ಇವನ ತಿಂದು ಮುಗಿಸಿಬಿಟ್ಟಿತ್ತು ಅಲ್ಲಿ ಮುಗಿದ ಕತೆ ಹಾಗೆ ಕಲಿಯುಗದಲ್ಲಿ ಯಾವುದೇ ಒಂದು ಮಂತ್ರಸಿದ್ಧಿಯಾಗಲಿ ಆದರೆ ಒಬ್ಬ ವ್ಯಕ್ತಿಗೆ ಅದನ್ನು ಈ ರೀತಿಯಾಗಿ ಒಂದು ಕೆಟ್ಟ ಸಂಕಲ್ಪ ಏನಾದರೂ ಬಂದುಬಿಟ್ರೆ ಅಂತಹ ಸಿದ್ಧಪುರುಷ ಏನಾದರೂ ಕೆಟ್ಟದನ್ನು ಮಾಡಿಬಿಟ್ರೆ ಆ ಮಂತ್ರಸಿದ್ಧಿ ಆದದ್ದು ಕೂಡ ವ್ಯರ್ಥವಾಗಿ ನಾಶವಾಗ ಅಂದರೆ ಹಾಳಾಗಿ ಹೋಗ್ತದೆ ದುರುಪಯೋಗ ಆಗ್ತದೆ ಹಾಗಾದರ ಮುಖ್ಯ ಉದ್ದೇಶ ಏನು ಆಗಬೇಕಿತ್ತೋ ಒಳ್ಳೇದಾಗಬೇಕು ಅಂತೇಳಿ ಲೋಕಕ್ಕೆ ಅದು ಆಗೋದಿಲ್ಲ ಹಾಗಾಗಿ ಕಲಿಯುಗದಲ್ಲಿ ಫಲ ಅತ್ಯಂತ ಕಡಿಮೆ ಸಿಕ್ಕುವಂಥದ್ದು ಅಂತೇಳಿ ಹ್ಞೂ ಯಾವುದಕ್ಕೂ ಕೂಡ ಮಂತ್ರಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಅದರ ಶಕ್ತಿ ಕಡಿಮೆ ಅಂಥೇಳಿ ಹೇಳುವಂಥದ್ದು ಹೀಗೆ ಮುಂದೆ ಹೇಳ್ತಾರೆ ಶುದ್ಧ ಶುದ್ಧ ದಿನಂ ಪುಣ್ಯಂ ಸಮಫಲಂ ವಿದು ತಸ್ ದಶಗುಣ ಜ್ಞೇಯ ರವಿ ಸಂಕ್ರಮಣೇ ಬುಧಾ ಪರಿಶುದ್ಧವಾದ ದಿನದಲ್ಲಿ ಪರಿಶುದ್ಧನಾಗಿ ಮಾಡಿದಂತಹ ಪುಣ್ಯಕ್ಕೆ ಹೆಚ್ಚಾದ ಫಲ ಲಭಿಸ್ತದೆ ತಸ್ತ್ ದಶುಣ ಜ್ಞೇಯ ರವಿ ಸಂಕ್ರಮಣೇ ಬುಧಾ ಸೂರ್ಯ ಸಂಕ್ರಮಣ ಕಾಲದಲ್ಲಿ ಮಾಡಿದಂತಹ ಪುಣ್ಯ ಅದಕ್ಕಿಂತ ಹತ್ತು ಪಾಲು ಹೆಚ್ಚು ಫಲವನ್ನು ಕೊಡುತ್ತದೆ ವಿಷುವೆ ತದ್ದಶ ಗುಣಮೇ ವಿಷುವೆ ತದ್ದಶ ಗುಣಮಯನೆ ತದಶಸ್ಮೃತ ವಿಷುವೇ ತತ್ ದಶಗುಣಂ ಅಯನೇ ತದ ಸ್ಮೃತ ವಿಶುವ ಅಂದರೆ ಸಮವಾದ ರಾತ್ರಿಗಳುಳ್ಳಂತಹ ಕಾಲದಲ್ಲಿ ಸೂರ್ಯ ಸಂಕ್ರಮಣಕ್ಕಿಂತಲೂ ಹೆ ಹತ್ತು ಪಾಲು ಹೆಚ್ಚು ಪುಣ್ಯ ಲಭಿಸ್ತದೆ ಸಮವಾದ ರಾತ್ರಿಗಳು ಅಂತೇಳಿದರೆ ಹಗಲು ರಾತ್ರಿ ಸಮನಾಗಿರ್ತಕ್ಕಂಥ ಸಂದರ್ಭ ಈಗ ನಮಗೆ ಉತ್ತರಾಯಣ ಜೂನು ಇಪ್ಪತ್ತ ಅತ್ಯಂತ ದೀರ್ಘ ಹಗಲು ಅಂತೇಳಿ ಹ್ಞೂ ಕರ್ಕಾಟಕ ಸಂಕ್ರಾಂತಿ ಹಾಗೆ ಮಕರ ಸಂಕ್ರಾಂತಿಯಲ್ಲಿ ಅತ್ಯಂತ ಕಡಿಮೆ ಹಗಲಿರ್ತದೆ ರಾತ್ರಿ ಜಾಸ್ತಿ ದೀರ್ಘವಾಗಿರ್ತದೆ ಜನವರಿ ಹದಿನಾಲ್ಕು ಜನವರಿ ಇಪ್ಪತ್ತೆರಡು ಅಂದರೆ ಈ ಇವುಗಳ ಒಂದು ಮಧ್ಯದಲ್ಲಿ ಒಂದು ಸಂದರ್ಭದಲ್ಲಿ ಹಗಲು ರಾತ್ರಿಗಳು ಸಮವಾಗಿರ್ತದೆ ಅದನ್ನು ವಿಷುವ ಅಂತೇಳಿ ಹೇಳ್ತಾರೆ ಉದಾಹರಣೆಗೆ ವಿಷು ಅಂತೇಳಿ ನಾವು ಹೇಳ್ತೇವೆ ಯಾವುದದು ಮೇಷ ಸಂಕ್ರಮಣ ಆ ಸಂದರ್ಭದಲ್ಲಿ ಹಗಲು ರಾತ್ರಿಗಳು ಸಮನ ವಿಶು ಸಂಕ್ರಾಂತಿ ವಿಷು ಮೇಷ ಸಂಕ್ರಮಣ ಅಥವಾ ಸೌರ ಯುಗಾದಿ ಅಂತ ಹೇಳ್ತೇವೆ ಹಾಂ ಸೌರ ಚಾಂದ್ರ ಅಂತ ಎರಡು ಲೆಕ್ಕಾಚಾರ ಕಾಲದ್ದು ಚಾಂದ್ರಮಾನ ಅಂದರೆ ಈ ಯಾವ ತಿಥಿಗಳಿದೆ ಪಾಡ್ಯ ಬಿದಿಗೆ ತದಿಗೆ ಚೌತಿ ಅಂತ ಹೇಳ್ತೇವೆ ಅದರ ಲೆಕ್ಕಾಚಾರದಲ್ಲಿ ಚಂದ್ರನ ಲೆಕ್ಕಾಚಾರದಲ್ಲಿ ಬರ್ತಕ್ಕಂತಹ ಪಕ್ಷಗಳು ಅಂದರೆ ಹದಿನೈದು ದಿನಕ್ಕೆ ಒಂದು ಪಕ್ಷ ಅಮಾವಾಸ್ಯೆ ಹುಣ್ಣಿಮೆ ಬರುವಂಥದ್ದು ಆ ರೀತಿಯ ಚಾಂದ್ರಮಾಸಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವೇಜ ಕಾರ್ತೀಕ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಏನತಕ್ಕಂಥ ಹನ್ನೆರಡು ಚಾಂದ್ರಮಾನ ತಿಂಗಳು ಮಾಸಗಳು ಅವುಗಳಿಗೆ ಆರು ಅಯನ ಆರು ಋತುಗಳು ಚೈತ್ರ ವೈಶಾಖ ವಸಂತ ಋತು ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು ಶ್ರಾವಣ ಭಾದ್ರಪದ ವರ್ಷ ಋತು ಆಶ್ವೇಜ ಕಾರ್ತೀಕ ಶರದ್ ಋತು ಮಾರ್ಗಶಿರ ಪುಷ್ಯ ಹೇಮಂತ್ ಋತು ಮಾಘ ಪಾಲ್ಗುಣ ಶಿಶಿರಋತು ಹೀಗೆ ಆರು ಋತುಗಳು ಇದು ಚಾಂದ್ರಮಾನ ಲೆಕ್ಕಾಚಾರ ಸೌರಮಾನದಲ್ಲಿ ಬೇರೆ ಮೇಷ ಇದರಲ್ಲಿ ಹನ್ನೆರಡು ಮಾಸಗಳಿದೆ ಸೌರ ತಿಂಗಳು ಮೇಷ ವೃಷಭ ಮಿಥುನ ಕರ್ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನು ಮಕರ ಕುಂಭ ಮೀನ ಹೀಗೆ ಆರು ಹೀಗೆ ಹನ್ನೆರಡು ತಿಂಗಳು ಸೌರ ತಿಂಗಳು ಸೌರ ಮಾಸಗಳು ಅದರಲ್ಲಿ ಮೇಷ ಅಂದ್ರೆ ಮೊದಲನದ್ದು ಈ ಮೇಷ ಅಂದರೆ ಸೌರ ಯುಗಾದಿಯ ಆರಂಭ ಸೌರ ವರ್ಷದ ಆರಂಭ ಸೌರಯುಗಾದಿ ಅಂತೇಳಿ ಹೇಳ್ತೇವೆ ಮೇಷ ಸಂಕ್ರಮಣ ದಿವಸ ಹ್ಞೂ ಮೇಷ ತಿಂಗಳು ಸ್ಟಾರ್ಟ್ ಆಗ್ತದೆ ಹ್ಞೂ ಮೀನ ತಿಂಗಳು ಮುಗಿದು ಮೇಷ ಸಂ ಸ್ಟಾ ಶುರುವಾಗುವಂಥದ್ದು ಸಂಕ್ರಮಣ ಕಾಲ ಸಂಕ್ರಮಣ ಅಂದರೆ ಆರಂಭ ಅಂತೇಳಿ ಹೇಳ್ತಕ್ಕಂಥದ್ದು ಅಥವಾ ಸಂಧಿ ಅಂತಲೂ ಹೇಳ್ಬೋದು ಹ್ಞೂ ಹೀಗೆ ಈ ಮೇಷ ಸಂಕ್ರಮಣ ಅಥವಾ ವಿಶುವ ಅಂದರೆ ಸಮನಾದ ಹಗಲು ರಾತ್ರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನಷ್ಟು ಹೆಚ್ಚು ಪಾಲು ಹತ್ತು ಹ್ಞೂ ಸೂರ್ಯ ಸಂಕ್ರಮಣಕ್ಕಿಂತಲೂ ಹತ್ತು ಪಾಲು ಹೆಚ್ಚು ಹ್ಞೂ ಫಲವನ್ನು ಕೊಡ್ತದೆ ಯಾವುದು ಯಾವುದೇ ಪುಣ್ಯ ಮಾಡಿದರೆ ಸೂರ್ಯ ಸಂಕ್ರಮಣ ಅಂತ ಹೇಳೋದು ಮಕರ ಸಂಕ್ರಮಣಕ್ಕೆ ಜನವರಿ ಹದಿನಾಲ್ಕು ವಿಶ್ವೇ ತದ್ದಶಗುಣಂ ಅಯನೇ ತದ್ದಶಸ್ಮೃತಮ್ ದಕ್ಷಿಣಾಯನ ಉತ್ತರಾಯಣ ಪುಣ್ಯಕಾಲಗಳಲ್ಲಿ ಅದಕ್ಕಿಂತ ಹೆಚ್ಚು ಅಂದರೆ ಹತ್ತರಷ್ಟು ಪುಣ್ಯ ಸಿಗ್ತದೆ ತದ್ದಶಮ್ ತದ್ದಶ ಮೃಗ ಸಂಕ್ರಾಂತೌ ಅಂದರೆ ಮಕರ ಸಂಕ್ರಾಂತಿ ಮಕರ ಅಂದರೆ ಅಲ್ಲಿ ಮೃಗ ಅಂತ ಹೇಳಿದರೆ ಮೃಗ ಅಂದರೆ ಒಂದು ಪ್ರಾಣಿ ಮಕರ ಅಂತ ಹೇಳಿದರೆ ಮೊಸಳೆ ಮೃಗ ಸಂಕ್ರಾಂತಿ ಆ ದಿವಸ ಇನ್ನಷ್ಟು ಹೆಚ್ಚು ಫಲ ತಚ್ಚಂದ್ರಗ್ರಹಣೇ ದಶಾ ಚಂದ್ರಗ್ರಹಣ ಕಾಲದಲ್ಲಿ ಅದಕ್ಕೆ ಹತ್ತರಷ್ಟು ಹೆಚ್ಚು ಫಲ ಅದಕ್ಕಿಂತ ತತಶ್ಚ ಸೂರ್ಯಗ್ರಹಣೇ ಪೂರ್ಣ ಕಾಲೋತ್ತಮೇ ವಿದುಹು ಸೂರ್ಯಗ್ರಹಣ ಕಾಲದಲ್ಲಿ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಕ ಪುಣ್ಯ ಸಿಗ್ತದೆ ಚಂದ್ರಗ್ರಹಣ ಕಾಲಕ್ಕಿಂತಲೂ ಶ್ರೇಷ್ಠವಾದದ್ದು ಆ ಕಾಲದಲ್ಲಿ ಜಗದ್ರೂಪನಾದ ಸೂರ್ಯನಿಗೆ ವಿಷಯೋಗ ಅಥವಾ ಅನಿಷ್ಟವು ಸಂಭವಿಸುವುದರಿಂದ ಜಗತ್ತಿಗೆ ಆ ಕಾಲವು ರೋಗಪ್ರದವಾದದ್ದು ಜಗದ್ರೂಪಸ್ ಸೂರ್ಯಸ ವಿಷಯೋಗ ರೋಗದ್ ಅತ ತದ್ವಿಷ ಶಾಂತ್ಯರ್ಥಂ ಹಾಗಾಗಿ ಆ ವಿಷದ ಶಾಂತಿಗಾಗಿ ಜಗತ್ತಿಗೇ ರೋಗವನ್ನು ಉಂಟು ಮಾಡತಕ್ಕಂತಹ ಪರಿಸ್ಥಿತಿ ಇರತಕ್ಕಂಥ ಕಾಲ ಅದು ಯಾವುದು ಸೂರ್ಯಗ್ರಹಣ ಹಾಗಾಗಿ ಆ ಸಂದರ್ಭದಲ್ಲಿ ಆ ವಿಷದ ಶಾಂತಿಗಾಗಿ ಸ್ನಾನದಾನ ಜಪಾಂಶ್ಚರೇತ್ ಸ್ನಾನ ದಾನ ಜಪ ಇದನ್ನು ಆಚರಿಸಬೇಕು ವಿಷ ಶಾಂತ್ಯರ್ಥ ಕಾಲತ್ವಾತ್ ಸಕಾಲ ಪುಣ್ಯದ ಸ್ಮೃತಃ ವಿಷವನ್ನು ಶಾಂತಿಗೊಳಿಸತಕ್ಕಂಥ ಕಾಲ ಅದು ಆದ ಕಾರಣ ಸೂರ್ಯಗ್ರಹಣವು ಅತ್ಯಂತ ಪುಣ್ಯಪ್ರದವಾದದ್ದು ಆ ಕಾಲದಲ್ಲಿ ಮಾಡಿದರೆ ಅದು ಸರ್ವ ಲೋಕಕ್ಕೂ ಜಪಗಳನ್ನು ಆಚರಿಸಿದರೆ ಲೋಕಕ್ಕೆ ಅಮಂಗಡವಾಗತಕ್ಕಂಥ ಸಂದರ್ಭದಲ್ಲಿ ನಾವು ಸಹಾಯ ಮಾಡಿದಾಗ ಲೋಕ ಶಾಂತಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ಹಾಗಾಗಿ ಅದು ಅತ್ಯಂತ ಹೆಚ್ಚು ಪುಣ್ಯಪ್ರದವಾದದ್ದು ಜನ್ಮಕ್ಷೇಚ ವ್ರತಾಂತ್ಯ ಸೂರ್ಯರಾಗೋಪಮಂ ವಿದು ಮಹತಾಂ ಸಂಗಕಾಲ ಕೋಟ್ಯರ್ಕ ಗ್ರಹಣಂ ವಿದು ಜನ್ಮ ನಕ್ಷತ್ರದ ಕಾಲ ವ್ರತವನ್ನು ಮುಗಿಸಿದ ಕಾಲ ವ್ರತದ ಪಾರಣೆ ಅಂತ ಹೇಳ್ತೇವೆ ಉದಾಹರಣೆಗೆ ಏಕಾದಶಿ ವ್ರತ ಮಾಡಿ ದ್ವಾದಶಿ ದಿವಸ ದ್ವಾದಶಿ ದಿವಸ ಪಾರಣಿ ಆ ವ್ರತದ ಅಂತ್ಯದ ಕಾಲ ಸೂರ್ಯರಾಗೋಪಮಂ ವಿದುಹೂ ಸೂರ್ಯಗ್ರಹಣಕ್ಕೆ ಸಮನಾದ ಕಾಲ ಇವುಗಳು ಜನ್ಮನಕ್ಷತ್ರ ಮತ್ತು ವ್ರತದ ಅಂತ್ಯಕಾಲ ವ್ರತವನ್ನು ಬಿಡುಗಡೆ ಮಾಡುವಂಥ ವ್ರತದಿಂದ ವ್ರತವನ್ನು ಉದ್ಯಾಪನೆ ಮಾಡತಕ್ಕಂತಹ ಸಮಯ ಹಾಗೂ ಜನ್ಮನಕ್ಷತ್ರದ ಕಾಲ ಇವೆರಡೂ ಸೂರ್ಯಗ್ರಹಣಕ್ಕೆ ಸಮನಾದಂಥದ್ದು ಮಹತಾಂ ಸಂಘಕಾಲಶ್ಚ ಸತ್ಪುರುಷರೊಡನೆ ಸಹವಾಸ ಬೆಳೆಸಿದಂತಹ ಕಾಲ ಕೋಟ್ಯರ್ಕಗ್ರಹಣಂ ವಿಧುಹು ಕೋಟಿ ಸೂರ್ಯಗ್ರಹಣಗಳ ಕಾಳ ಕಾಲಗಳಂತೆ ಪುಣ್ಯವಾದ್ದು ಒಂದು ಸೂರ್ಯಗ್ರಹಣ ಕಾಲವೇ ಅತ್ಯಂತ ಪುಣ್ಯ ಆ ಕಾಲದಲ್ಲಿ ಮಾಡಿದಂತಹದ್ದು ಅತ್ಯಂತ ಹೆಚ್ಚು ಫಲ ಕೊಡ್ತದೆ ಆದರೆ ಕೋಟಿ ಸೂರ್ಯಗ್ರಹಣ ಕಾಲದಲ್ಲಿ ಎಷ್ಟಿರ್ಬೋದು ಕೋಟಿ ಪಾಲು ಹೆಚ್ಚು ಫಲ ಅದಕ್ಕೆ ಸಮ ಯಾವುದು ಸತ್ಪುರುಷರೊಡನೆ ಸಹವಾಸ ಮಾಡಿದಂಥ ಕಾಲ ಸತ್ಪುರುಷರ ಸಂಘ ಹಾಂ ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘವು ೇನು ಸರ್ವಜ್ಞನ ವಚನ ಇದು ಹ್ಞೂ ಸಜ್ಜನರ ಸಂಘವಾದ ಹೆಜ್ಜೆನು ಸವಿದಂತೆ ಅಂಥೇಳಿ ಅಷ್ಟು ಮಧುರವಾಗಿರ್ತದೆ ಸಜ್ಜನರ ಸಂಘ ದುರ್ಜನರ ಸಂಗ ಕಹಿಯಾಗಿರ್ತದೆ ಅಂಥೇಳಿ ಹ್ಞೂ ಹೀಗೆ ತಪೋ ನಿಷ್ಠಾನಿಷ್ಠ ಯೋಗಿನೋ ಯತಯಸ್ತಾ ಪೂಜಾ ಪೂಜೆಯ ಪಾತ್ರ ಪಾಪ ಸಂಕ್ಷಯ ಕಾರಣ ತಪಸ್ವಿಗಳು ಜ್ಞಾನಿಗಳು ಯೋಗಿ ಮತ್ತು ಯತಿಗಳು ಸಹ ಪೂಜೆಗೆ ಪಾತ್ರರು ಯೋಗ್ಯರು ಪೂಜಾ ಪಾತ್ರಂ ಏತೆ ಪಾಪ ಸಂಕ್ಷಯ ಕಾರಣ ಯಾಕಂದರೆ ಅವರು ಪಾಪವನ್ನು ನಾಶ ಮಾಡಿಸ್ತಕ್ಕಂಥವ್ರು ನಾಶ ಮಾಡಲು ಯೋಗ್ಯರಾದವರು ಪಾಪ ಪಾಪವನ್ನು ಹೋಗಲಾಡಿಸ್ತಕ್ಕಂಥವ್ರು ಚತುರ್ವಿಂಶತಿ ಹಾಗಾಗಿ ಅವರನ್ನು ಶ್ರದ್ಧೆಯಿಂದ ಪೂಜಿಸಬೇಕು ಹ್ಞೂ ಅಂದರೆ ದೇವಯಜ್ಞ ಅಂತ ಹೇಳಿದರೆ ದೇಶ ಕಾಲ ಪಾತ್ರ ಯಾರನ್ನು ಪೂಜೆ ಮಾಡಬೇಕು ಅಂತೇಳಿ ದೇವತಾ ಸ್ವರೂಪವಾಗಿ ಹ್ಞೂ ತಪಸ್ವಿಗಳನ್ನು ಜ್ಞಾನಿಗಳನ್ನು ಯೋಗಗಳನ್ನು ಆಮೇಲೆ ದೇಶ ಎಲ್ಲಿ ಅಂತ ಹೆಡಿಯಾಯ್ತು ಈಗಾಗಲೇ ಎಲ್ಲೆಲ್ಲಿ ಯಾವುದ್ಯಾವುದು ಅಂಥೇಳಿ ಮನೆ ಶುದ್ಧವಾದ ಮನೆ ಇರ್ಬೋದು ದೇವಾಲಯ ಇರ್ಬೋದು ನದಿ ತೀರ ಇರ್ಬೋದು ಯಾವ್ಯಾವುದು ಹೆಚ್ಚೆಚ್ಚು ಫಲ ಕೊಡುವಂಥದ್ದು ಅಂತೇಳಿ ಹ್ಞೂ ತೀರ್ಥಕ್ಷೇತ್ರ ಇರ್ಬೋದು ಹ್ಞೂ ಹೀಗೆ ಆಮೇಲೆ ಕಾಲ ಗ್ರಹಣ ಕಾಲ ಅತ್ಯಂತ ಶ್ರೇಷ್ಠವಾದ್ದು ಸ ಅದರಲ್ಲೂ ಸೂರ್ಯಗ್ರಹಣ ಕಾಲ ಅಂಥೇಳಿ ನಮಗೂ ಗೊತ್ತಾಯಿತು ದೇಶ ಕಾಲ ಪಾತ್ರ ಈಗ ಪಾತ್ರ ಯಾರನ್ನು ಅಂತೇಳಿದ್ರೆ ತಪಸ್ವಿಗಳು ಜ್ಞಾನಿಗಳು ಯೋಗಿಗಳು ಯತಿಗಳು ಇನ್ನು ಚತುರ್ವಿಂಶತಿ ಲಕ್ಷಂವಾ ಗಾಯತ್ರಿ ಜಪಸಂಯುತಃ ಬ್ರಾಹ್ಮಣಸ್ತು ಭವೇತ್ ಪಾತ್ರ ಸಂಪೂರ್ಣ ಫಲಭೋಗದಂ ನೋಡಿ ಇಪ್ಪತ್ನಾಲ್ಕು ಲಕ್ಷ ಗಾಯತ್ರಿ ಜಪಗಳನ್ನು ಮಾಡಿದಂತಹ ಬ್ರಾಹ್ಮಣನು ಪೂಜೆಗೆ ಪಾತ್ರನು ಯೋಗ್ಯನೋ ನನ್ನ ಪೂಜೆ ಮಾಡಿದರೆ ಸಂಪೂರ್ಣವಾದ ಫಲವು ಭೋಗವು ಲಭಿಸ್ತದೆ ಅದು ಅಕ್ಷರಲಕ್ಷ ಜಪ ಗಾಯತ್ರಿ ಜಪ ಅಂತ ಹೇಳ್ತಾರೆ ಅಂದರೆ ಇಪ್ಪತ್ನಾಲ್ಕು ಅಕ್ಷರಗಳು ಗಾಯತ್ರಿ ಮಂತ್ರ ಅದನ್ನು ಒಂದು ಲಕ್ಷ ಬಾರಿ ಜಪಿಸಿದರೆ ಅಕ್ಷರ ಲಕ್ಷ ಆಗ್ತದೆ ಅಂದರೆ ಇಪ್ಪತ್ತ್ನಾಲ್ಕು ಲಕ್ಷ ಒಂದೊಂದು ಅಕ್ಷರಕ್ಕೆ ಒಂದೊಂದು ಲಕ್ಷದ ಹಾಗೆ ಇಪ್ಪತ್ನಾಲ್ಕು ಲಕ್ಷ ಮಾಡಿದಾಗ ಆಗ್ತದೆ ಅಥವಾ ಇಡೀ ಗಾಯತ್ರಿಂದ ಇಪ್ಪತ್ನಾಲ್ಕು ಲಕ್ಷ ಮಾಡಿದವನು ಅತ್ಯಂತ ಶ್ರೇಷ್ಠನ ಬ್ರಾಹ್ಮಣ ಹ್ಞೂ ಅವನನ್ನು ಪೂಜೆ ಮಾಡಿದರೆ ನಮಗೆ ಎಲ್ಲವೂ ಲಭಿಸ್ತದೆ ಪಥನಾತ್ರಾಯತ ಪಾತ್ರಂ ಶಾಸ್ತ್ರೇ ಪ್ರಯುಜ್ಯತೆ ನೋಡಿ ಪಾತ್ರ ಅಂದರೆ ಏನು ಪತನ ಅಂದರೆ ಅಧೋಗತಿಯಿಂದ ನಮ್ಮನ್ನು ಕಾಪಾಡುವಂತಹ ಶಕ್ತಿ ಇದೆ ಅವನಲ್ಲಿ ಎಂಬ ಅರ್ಥದಲ್ಲಿ ಪಾತ್ರ ಎಂತ ಶಬ್ದ ಆ ಶಾಸ್ತ್ರದಲ್ಲಿ ಪ್ರಯೋಗಿಸಿದ್ದಾರೆ ಉದಾಹರಣೆ ಪಾತ್ರೆ ಅಂತ ನಾವು ಹೇಳ್ತೇವೆ ಪಾತ್ರ ಏನು ನೀರು ತುಂಬಿಸಿಡ್ಲಿಕ್ಕೆ ಅಥವಾ ಅಡುಗೆ ಸಾಂಬಾರು ಮಾಡಲಿಕ್ಕೆ ಯಾಕೆ ಅದು ಪಾತ್ರೆ ಅಂತೇಳಿ ಪಾತ್ರ ಅಂದರೆ ಪತನ ಅಥವಾ ತ್ರಾಯತೇತಿ ಅದರಲ್ಲಿ ಹಾಕಿದ ಪದಾರ್ಥವನ್ನು ಅದು ಹೊರ ಚೆಲ್ಲುವುದರಿಂದ ಅದನ್ನು ರಕ್ಷಿಸ್ತದೆ ಅದು ಸಂಗ್ರಹಿಸಿ ಇಟ್ಟುಕೊಳ್ತದೆ ಹೊರಗೆ ಚೆಲ್ಲದಾಗಿ ಪತನ ಅಥವಾ ತ್ರಾಯತೇತಿ ಪಾತ್ರ ಹಾಗೆ ಪಾತ್ರಂ ಅಂಥೇಳಿ ನೋಡಿ ಅಂಥವನು ಯೋಗ್ಯನಾದ ಇಪ್ಪತ್ನಾಲ್ಕು ಲಕ್ಷ ಗಾಯತ್ರಿ ಜಪನ್ ಮಾಡಿದಂತಹ ಬ್ರಾಹ್ಮಣ ಆಮೇಲೆ ಮುಂದೆ ಹೇಳ್ತಾರೆ ದಾತುಷ್ಟ ಪಾತಕಾತ್ಾಣಾತ್ ಪಾತ್ರ ಪಾತ್ರಮಿತ್ತ ಆದ ಕಾರಣ ಪೂಜೆಗೆ ಪಾತ್ರನಾದವನನ್ನು ಪೂಜಿಸಿ ದಾನ ಮಾಡಿದರೆ ಪಾಪದಿಂದ ಅವನು ರಕ್ಷಿಸ್ತಾನೆ ಅವನೇ ಪಾತ್ರ ಯೋಗ್ಯನಾದವನು ಆ ಯೋಗ್ಯನಾದವನನ್ನು ಪಾತ್ರನಾದವನ ಪೂಜಿಸಬೇಕು ಅಂತೇಳಿ ಇದರ ಅರ್ಥ ಗಾಯಂತಂ ತ್ರಾಯತೆ ಪಾತ್ರ ಗಾಯತ್ರಿತ್ಯುಚ್ಚತೆ ಹಿ ಸಾ ಯರ್ಥಹೀನೋ ಲೋಕೇಸ್ಮಿನ್ ಪರಸ್ಯಾರ್ಥೀ ಗಾನ ಮಾಡುವವನನ್ನು ಜಪ ಮಾಡುವವನನ್ನು ಪಾಪದಿಂದ ರಕ್ಷಿಸುವ ಕಾರಣ ಗಾಯತ್ರಿ ಮಂತ್ರಕ್ಕೆ ಆ ಹೆಸರು ಬಂದಿದೆ ಗಾಯಂತಂ ತ್ರಾಯತಿ ಪಾತಾತ್ ಹಾಗಾಗಿ ಗಾಯಂತ ಇ ಗಾಯತ್ರಿ ಅಂಥೇಳಿ ಒಂದು ಅದನ್ನು ಯಾರು ಜಪಿಸ್ತಾರೋ ಅಂಥವ್ರನ್ನ ಪತನದಿಂದ ಅದು ರಕ್ಷಣೆ ಮಾಡ್ತದೆ ಅಂಥೇಳಿ ಗಾಯತ್ರಿ ಅಂತೇಳಿ ಹೇಳ್ತಾರೆ ಗಾಯತ್ರಿ ಮಂತ್ರಕ್ಕೆ ಹಾಗೆ ಇನ್ನೊಂದು ಗಯಾಂ ಪ್ರಾಣ ರಕ್ಷತಿ ಇತಿ ಗಾಯತ್ರಿ ಗಯಾಹ ಅಂದರೆ ಪ್ರಾಣಾಹ ಎಂಬ ಅರ್ಥವೂ ಇದೆ ನಮ್ಮ ಪ್ರಾಣಗಳನ್ನು ರಕ್ಷಿಸ್ತದೆ ಅಂತೇಳಿ ಹೇಳೋದರಿಂದಲೂ ಗಾಯತ್ರಿ ಅಂತ ಹೇಳ್ತಾರೆ ಅದನ್ನು ಜಪಿಸಿದರೆ ಯಯ ಅರ್ಥಹೀನೋ ಲೋಕೇಸ್ಮಿನ್ ಪರಸಾರ್ಥ ಯಾವನು ಧನವನ್ನು ಜಿಪುಣತೆಯಿಂದ ಅರ್ಥಹೀನೋ ಲೋಕೆ ಅಸ್ಮಿನ್ ಪರಸ್ಯ ಅರ್ಥತಿ ಧನವನ್ನು ಜಿಪುಣತೆಯಿಂದ ಇಂದ ಪರರಿಗೆ ದಾನ ಮಾಡುವುದಿಲ್ಲೋ ಯಾವನು ಅವನು ದರಿದ್ರನಾಗ್ತಾನೆ ಅಂತೇಳಿ ಪರಸ್ಯ ಅರ್ಥ ಅಸ್ಮಿನ್ ಲೋಕೆ ಯತಿ ಸಹ ಅರ್ಥಹೀನೋ ಬವತಿ ಅವನು ಅರ್ಥಹೀನಾಗ್ತಾನೆ ಅರ್ಥವನ್ನು ಕೊಡದಿದ್ರೆ ಹಣವನ್ನು ಇನ್ನೊಬ್ರಿಗೆ ಕೊಡೋದಿದ್ರೆ ಜಿಪುಣತೆಯನ್ನು ತೋರಿಸಿದರೆ ಅವನು ಅರ್ಥಹೀನಾಗ್ತಾನೆ ಅವನು ಹಣವನ್ನು ಕಳ್ಕೊಳ್ತಾನೆ ಅಂಥೇಳಿ ಅರ್ಥವಾಹ ಯೋ ಲೋಕೆ ಪರಸಂ ಪ್ರಯ್ತಿ ಸ್ವಯಂ ಶುದ್ಧೋ ಹಿ ಪೂತಾತ್ಮ ಯಾವನು ದಾನ ಮಾಡ್ತಾನ ಅವನು ಶ್ರೀಮಂತನಾಗ್ತಾನೆ ಸ್ವಯಂ ಶುದ್ಧೋ ಹಿ ಪೂತಾತ್ಮ ತಾನು ಶುದ್ಧನೂ ಆಗಿ ನರ ಸಂತು ಅರ್ಹತಿ ಕೂಡ ಸಲಹಲು ಆತನು ಯೋಗ್ಯನಾಕ್ತಾನೆ ಗಾಯತ್ರಿ ಜಪ ಶುದ್ಧೋ ಹಿ ಶುದ್ಧಬ್ರಾಹ್ಮಣ ಉಚ್ಯತೆ ತಸ್ಮ್ದಾನೇ ಜಪೇ ಹೋಮೇ ಪೂಜಾಂ ಸರ್ವರ್ವಕರ್ಮಿ ಗಾಯತ್ರಿ ಜಪದಿಂದ ಶುದ್ಧನಾಗುವಂತಹ ಬ್ರಾಹ್ಮಣನೇ ಶುದ್ಧನಾದವನು ನಿಜವಾಗಿಯೂ ತಸ್ಮ್ ದಾನೇ ಜಪೇ ಹೋಮೇ ಪೂಜಾಂ ಸರ್ವರ್ವಕರ್ಮಿ ದಾನಂ ಕರ್ತು ತಾತು ಪಾತ್ರ ಪಾತ್ರ ಬ್ರಾಹ್ಮಣೋರ್ಹತಿ ಅನ್ಯಸ್ಯ ಕ್ಷುಧಿ ಪಾತ್ರಂ ನರನಾರೀಮಯಾತ್ಮಕ ಅದ ಕಾರಣ ದಾನ ಜಪ ಹೋಮ ಪೂಜೆ ಮುಂತಾದ ಎಲ್ಲ ಕರ್ಮಗಳಲ್ಲಿ ಕೂಡ ದಾನ ಮಾಡಲು ದಾನ ಮಾಡುವವನನ್ನು ಪಾಪದಿಂದ ರಕ್ಷಿಸಲು ಸಹ ಬ್ರಾಹ್ಮಣನೇ ಯೋಗ್ಯನಾದ ಪಾತ್ರನು ಅವನೇ ಸಮನು ಯೋಗ್ಯನು ಅನ್ನದಾನಕ್ಕೆ ಹಸಿದ ಸ್ತ್ರೀಪುರುಷರೇ ಪಾತ್ರರು ಅನ್ನಸ ಕ್ಷುಧಿ ಪಾತ್ರ ಕ್ಷುಧಾಂದ್ರೆ ಹಸಿವು ನರನಾರೀಮಾತ್ಮಕ ಬ್ರಾಹ್ಮಣ ಶ್ರೇಷ್ಠ ಆಹೂಯ ಯತ್ಕಾಲ ಸುಸಮ ತದರ್ಥ ಶಬ್ದಮರ್ಥಂ ವದ್ಬೋಧಕಮಭೀಷ್ಟ ಜಿತೆಂದ್ರಿಯನು ಸುಸಮಿತ ಜಿತೆಂದ್ರಿಯನು ಸದುಪದೇಶವನ್ನು ಮಾಡುವ ಮೂಲಕ ಇಷ್ಟಾರ್ಥವನ್ನು ಉಂಟು ಮಾಡುವನೂ ಸದ್ಬೋಧಕಂ, ಅಭಿಷ್ಟದಂ, ಅಭೀಷ್ಟದಂ ಅಂತಹ ಶ್ರೇಷ್ಠ ಬ್ರಾಹ್ಮಣನನ್ನು ಯೋಗ್ಯವಾದ ಕಾಲದಲ್ಲಿ ಕರೆದು ಯತ್ಕಾಲೇ ಶ್ರೇಷ್ಠ ಬ್ರಾಹ್ಮಣಂ ಆಹೂಯ ಅವನ್ನು ಅಪೇಕ್ಷಿಸ್ತಕ್ಕಂತಹ ವಸ್ತುವನ್ನು ದಾನ ಮಾಡಿದರೆ ತದರ್ಥಂ ಶಬ್ದಮರ್ಥಂ ಇಚ್ಛಾವತಃ ಪ್ರಧಾನಂಚ ಸಂಪೂರ್ಣ ಫಲದಂ ವಿದುಹು ಅವನೇನು ಬಯಸಿದ್ದಾನೆ ಅದನ್ನು ಕೊಟ್ಟರೆ ಸಂಪೂರ್ಣವಾದ ಫಲವು ಲಭಿಸ್ತದೆ ಯತ್ ಪ್ರಶ್ನಾನಂತರಂ ದತ್ತಂ ತದರ್ಧಫಫಲದ ವಿದುಹು ಯಾಚಕನು ಕೇಳಿದ ಮೇಲೆ ದಾನ ಮಾಡಿದರೆ ಅರ್ಧ ಫಲ ಲಭಿಸ್ತದೆ ಅಂತಹ ಶ್ರೇಷ್ಠ ಯೋಗ್ಯವಾದ ಕಾಲದಲ್ಲಿ ಕರೆದು ಅವನಿಗೆ ಏನು ಅಪೇಕ್ಷಿಸ್ತಾನೆ ಅಂತೇಳಿ ನಾವು ಮೊದಲೇ ತಿಳ್ಕೊಂಡು ದಾನ ಮಾಡಿದರೆ ನಮಗೆ ಸಂಪೂರ್ಣ ಫಲ ಅವನು ಕೇಳಿ ಇಂಥದ್ದು ಬೇಕು ಅಂತೇಳಿ ಕೇಳಿಕೊಟ್ರೆ ಹ್ಞೂ ಯಾಚಕನೇ ಬಂದು ನಮ್ಮಲ್ಲಿಗೆ ಬಂದು ಕೇಳಿದರೆ ನಾವೇ ಅವನನ್ನು ಕರೆದು ಅಥವಾ ನಾವೇ ಅವನಲ್ಲಿ ಹೋಗಿಕೊಟ್ರೆ ಅದು ಶ್ರೇಷ್ಠ ಹ್ಞೂ ಅವನಿಗೆ ಅಗತ್ಯವಾದಂತಹ ಕಾಲದಲ್ಲಿ ಅವನಿಗೆ ಅವನು ಏನು ಅವನಿಗೆ ಅಗತ್ಯ ಏನಿದೆ ಅದನ್ನು ನಾವು ತಿಳಿದುಕೊಟ್ರೆ ಅದು ಪೂರ್ಣ ಫಲವನ್ನು ಕೊಡ್ತದೆ ಯಾರಾದರೂ ಬಂದು ತಮಗಿಂಥದ್ದು ಅಗತ್ಯ ಇದೆ ಅಂತೇಳಿ ಕೇಳಿದಾಗ ನಾವು ಕೊಟ್ಟರೆ ಅರ್ಧ ಫಲ ಸಿಗ್ತದೆ ತದರ್ ಇಚ್ಛಾವತಃ ಪ್ರಧಾನಂಚ ಸಂಪೂರ್ಣ ಫಲದಂ ವಿದುಹು ಯತ್ ಪ್ರಶ್ನಾನಂತರಂ ದತ್ತಂ ತದರ್ಧಫಫಲದಂ ವಿದುಹು ಯತ್ ಸೇವಕಾಯ ದತ್ತಂ ಸ್ಯಾ ತತ್ಪಾದ ಫಲದಂ ವಿದುಹು ಸೇವಕನಿಗೆ ದಾನ ಮಾಡಿದರೆ ಕಾಲು ಭಾಗಫಲ ಸಿಗ್ತದೆ ತನ್ನ ಸೇವಕ ಅವನು ಮೊದಲೇ ಹ್ಞೂ ಅವನಿಗೆ ದಾನ ಮಾಡಿದರೆ ಅಂದರೆ ಅದು ಕರ್ತವ್ಯ ದಾನ ಮಾಡುವಂಥ ಹಾಗಾಗಿ ಅವನು ಆದರೂ ಕಾಲು ಭಾಗಫಲ ಅಷ್ಟೇ ಸಿಗ್ತದೆ ಸೇವಕನಿಗೆ ದಾನ ಮಾಡಿದರೆ ಯಾರೋ ಒಬ್ಬ ಯಾಚಕನಿಗೆ ದಾನ ಮಾಡಿದರೆ ಅರ್ಧಫಲ ಸಿಗ್ತದೆ ಕೇಳಿದವನಿಗೆ ಕೇಳದೆ ನಾವು ಕೊಟ್ಟರೆ ಅವನಿಗೆ ಯೋಗ್ಯವಾದಂಥದ್ದು ಸಕಾಲದಲ್ಲಿ ಅವನ ಅಗತ್ಯದ ವಿಷಯ ವಸ್ತುವನ್ನು ಕೊಟ್ಟರೆ ವಿಷಯವನ್ನು ಯಾವುದೇ ಅವನ ಅಗತ್ಯದ ವಸ್ತುವನ್ನು ಕೊಟ್ಟರೆ ಅವನ ಕೇಳದೆ ನಾವೇ ಕೊಟ್ರೆ ಅವಕ್ಕೂ ಪೂರ್ಣ ಫಲ ಸಿಗ್ತದೆ ಜಾತಿ ಮಾತ್ರ ವಿಪ್ರಸ್ಯ ದೀನವೃತ್ತೇರ್ ದ್ವಿಜರ್ಷಧ ದ್ವಿಜರ್ಷಭ ಸರಿಯಾದ ಆಚಾರವಿಲ್ಲದೆ ದೀನನವಾದಂತಹ ದೀನವಾದ ವೃತ್ತಿಯು ದರಿದ್ರನ ಕೇವಲ ಬ್ರಾಹ್ಮಣ ಜಾತಿಯವನಿಗೆ ಧನವನ್ನು ಕೊಟ್ಟು ಹತ್ತು ವರ್ಷ ಪರ್ಯಂತ ಜೀವನವನ್ನು ಕಲ್ಪಿಸಿದರೆ ದತ್ತಮರ್ಥಂ ಹಿ ಭೋಗಾಯ ಭೂರ್ಲೋಕೆ ದಶವಾರ್ಷಿಕಂ ವೇದಯುಕ್ತ ವಿಪ್ರಸ ಸ್ವರ್ಗೇ ಹಿ ದಶವಾರ್ಷಿಕಂ ಸ್ವರ್ಗದಲ್ಲಿ ಭೋಗವು ಲಭಿಸುತ್ತದೆ ವೇದಾಧ್ಯಯನ ಇಷ್ಟದಂತ ಬ್ರಾಹ್ಮಣನಿಗೆ ಹತ್ತು ವರ್ಷ ಜೀವನವನ್ನು ಕಲ್ಪಿಸಿದರೆ ಜೀವನೋಪಾಯವನ್ನು ಕೊಟ್ಟರೆ ಅವನಿಗೆ ಸ್ವರ್ಗದಲ್ಲಿ ಭೋಗವನ್ನು ಪಡೆಯಬಹುದು ಈ ಕೇವಲ ಜಾತಿ ಬ್ರಾಹ್ಮಣನಿಗೆ ಯಾವುದೇ ಆಚಾರವಿಲ್ಲದಂಥವನಿಗೆ ಹಣವನ್ನು ಕೊಟ್ಟು ಹತ್ತು ವರ್ಷ ಪರ್ಯಂತ ಅವನಿಗೆ ಜೀವನೋಪಾಯವನ್ನು ಕಲ್ಪಿಸಿದರೆ ಭೂಲೋಕದಲ್ಲಿ ಸಿಖುವಾದ ಭೋಗ ಸಿಗ್ತದೆ ಅಂತ ಮಾಡಿದವರಿಗೆ ಸ್ವರ್ಗದಲ್ಲಿ ಭೋಗ ಸಿಗುವಂಥದ್ದು ಯಾರಿಗೆ ವೇದಾಧ್ಯಯನ ನಿಷ್ಠದ ಬ್ರಾಹ್ಮಣನಿಗೆ ಹತ್ತು ವರ್ಷ ಜೀವನೋಪಾಯ ಕೊಟ್ಟರೆ ಗಾಯತ್ರಿ ಜಪಯುಕ್ತ ಸತ್ಯಂ ಹಿ ದಶವಾರ್ಷಿಕಂ ವಿಷ್ಣುಭಕ್ತ ವಿಪ್ರಿಯ ದತ್ತೈಕುಂಠದಂ ವಿದು ಗಾಯತ್ರಿ ಜಪೋವನ್ನು ಮಾಡುವಂಥ ಬ್ರಾಹ್ಮಣಿಗೆ ದಾನ ಮಾಡಿದರೆ ಸತ್ಯಲೋಕದಲ್ಲಿ ಭೋಗ ಲಭಿಸ್ತದೆ ವಿಷ್ಣುಭಕ್ತನಾಥ ಬ್ರಾಹ್ಮಣನಿಗೆ ಮಾಡಿದರೆ ವೈಕುಂಠಲೋಕೋ ಲಭಿಸ್ತದೆ ಶಿವಭಕ್ತ ವಿಪ್ರಿಯ ದತ್ತ ಕೈಲಾಸ ವಿದು ತತ್ತಲ್ಲೋಕೋಪಭಾಥಾ ದಾನಷ್ಯತೆ ವಿಶ್ ಶಿವಭಕ್ತನಾಥ ಬ್ರಾಹ್ಮಣನಿಗೆ ದಾನ ಮಾಡಿದರೆ ಕೈಲಾಸ ಲಭಿಸ್ತದೆ ಎಲ್ಲ ಲೋಕಗಳಲ್ಲೂ ಭೋಗವನ್ನ ಅನುಭವಿಸಬೇಕು ಅಂತೇಳಿ ಆದರೆ ಆ ಈ ರೀತಿಯಾಗಿ ಎಲ್ಲ ಬ್ರಾಹ್ಮಣರಿಗೂ ಎಲ್ಲ ರೀತಿಯ ಬ್ರಾಹ್ಮಣರಿಗೂ ದಾನ ಮಾಡಬೇಕು ತತ್ತಲ್ಲೋಕೋಪಭೋಗಂ ಸರ್ವಾಂ ದಾನಮ್ಯತೆ ದಶಾಂಗಮನ್ನಂ ವಿಪ್ರ ಭಾನುವಾರೇ ದರಹ ಚಾರೋಗ್ಯಂ ದಶವರ್ಷಂ ಸಮುತೆ ಅಂದರೆ ಭಾನುವಾರದಲ್ಲಿ ಆದಿತ್ಯವಾರ ಹತ್ತು ಅಂಗಗಳ ಅಂಗಗಳೊಡನೆ ಬ್ರಾಹ್ಮಣನಿಗೆ ಅನ್ನವನ್ನು ದಾನ ಮಾಡಿದರೆ ದಶಾಂಗಂ ಅನ್ನಂ ಅಂದರೆ ಅನ್ನ ಆಹಾರ ಹತ್ತು ಅಂಗಗಳು ಅಂದರೆ ಅನ್ನಕ್ಕೆ ಸೇರಿದಂತಹ ವಿ ವಿವಿಧ ಪದಾರ್ಥಗಳು ಇವನ್ನೆಲ್ಲ ಸೇರಿಸಿ ದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಭಾನುವಾರದಲ್ಲಿ ಬ್ರಾಹ್ಮಣನಿಗೆ ಹತ್ತು ವಿವಿಧ ಪದಾರ್ಥಗಳಿಂದ ಕೂಡಿದಂತಹ ಅನ್ನವನ್ನು ದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಆ ದಾನ ಮಾಡಿದವನು ಹತ್ತು ವರ್ಷಗಳವರೆಗೆ ಅವನಿಗೆ ಆರೋಗ್ಯ ಲಭಿಸುತ್ತದೆ ಆರೋಗ್ಯವಂತನಾಗಿರ್ತಾನೆ ಈ ಹತ್ತು ಅಂಗಗಳು ಯಾವುದು ದಶಾಂಗಂ ವಿಪ್ರಸ್ಯ ಭಾನುವಾರೇ ದದನ್ನರಹ ಪರಜನ್ಮನಿ ಚಾರೋಗ್ಯಂ ದಶವರ್ಷ ಸಮಶ್ನು ಬಹುಮಾನ ಆಹ್ವಾನ ವಾಸೋ ಗಂಧಾರ್ಚನಂಚ ಘತಾಪೂಪರಸೋತ್ತರ ಷ್ರಸನ ಷಡ್ರಸ ವ್ಯಂಜನಂಚ ತಾಂಬೂಲಂ ದಕ್ಷಿಣೋತ್ತರ ನಮಶ್ಚಾಶ್ಚವ ಸ್ವನ್ನದ ಅಂದರೆ ಅತಿಥಿಗಳಿಗೆ ಬಹುಮಾನ ಗೌರವ ಆಹ್ವಾನ ಅಭ್ಯಂಜನ ಪಾದವನ್ನು ಪಾದಸೇವೆ ವಾಸವನ್ನು ಕಲ್ಪಿಸುವುದು ಗಂಧಾದಿಗಳಿಂದ ಅರ್ಚಿಸುವಂಥದ್ದು ಬಹುಮಾನಂ ಅಥ ಆಹ್ವಾನಂ ಅಭ್ಯಂಗಂ ಪಾದಸೇವನ ವಾಸ ಗಂಧಾದಿ ಅರ್ಚನಂ ಘೃತ ಅಪೂಪರಸೋತ್ತರಂ ತುಪ್ಪ ಭಕ್ಷ್ಯ ಇವುಗಳೊಡನೆ ಷಡ್ರಸಮಯವಾದ ವ್ಯಂಜನವನ್ನು ಬಡಿಸಿ ಊಟ ಮಾಡಿಸುವಂಥ ಪದಾರ್ಥ ವ್ಯಂಜನ ಅಂತ ಹೇಳಿದರೆ ಷಡ್ರಸಂ ವ್ಯಂಜನಂಚವ ಷಡ್ರಸಗಳಿಂದ ಕೂಡಿದಂತಹ ಪದಾರ್ಥಗಳನ್ನು ಬಡಿಸಿ ಊಟ ಮಾಡಿಸುವಂತಹದ್ದು ಹಾಗೇ ತಾಂಬೂಲಂ ದಕ್ಷಿಣ ಉತ್ತರಂ ತಾಂಬೂಲ ಊಟ ದಕ್ಷಿಣೆ ಮತ್ತು ತಾಂಬೂಲ ನಮಶ್ಚಾನುಗಮಶ್ಚೈವ ನಮಸ್ಕಾರ ಮತ್ತು ಅನುಗಮ ಅಂದರೆ ಬೀಳ್ಕೊಡುವಂಥದ್ದು ಹೋಗುವಾಗ ಅವರೊಟ್ಟಿಗೆ ಅರ್ಧ ದಾರಿ ಹೋಗಬೇಕು ಅಂತೇಳಿದೆ ಹ್ಞೂ ಅತಿಥಿಗಳನ್ನು ನಾವು ಸತ್ಕಾರ ಮಾಡುವಾಗ ಅವರನ್ನು ಬಿಟ್ಟು ಕೊಡುವಾಗ ಬೀಳ್ಕೊಡುವಂಥದ್ದು ಹ್ಞೂ ಅನುಗಮನ ಸ್ವನ್ನದಾನಂ ದಶಾಂಗಕಂ ಈ ಹತ್ತು ಅನ್ನದಾನದ ಅಂಗಗಳು ದಶಾಂಗಮನ್ನಂ ವಿಪ್ರೇಭಭ್ಯೋ ದಶಭ್ಯೋ ವೈದನ್ನರ ಅರ್ಕವಾರೇ ತಥಾರೋಗ್ಯಂ ಶತವರ್ಷ ಸಮುತೆ ಈ ಹತ್ತು ಅಂಗಗಳನ್ನೇ ಅನ್ನದಾನವನ್ನು ಭಾನುವಾರದಲ್ಲಿ ಬ್ರಾಹ್ಮಣರಿಗೆ ಮಾಡಿದರೆ ನೂರು ವರ್ಷ ಪರ್ಯಂತವಾಗಿ ಆರೋಗ್ಯವನ್ನು ಪಡೆಯುತ್ತಾನೆ ಸೋಮವಾರಾದಿವಾರೇಶು ದತ್ತಾರಗುಣಂ ಫಲಂ ಅನ್ನದಾನಸ ವಿಜ್ಞೇಯ ಭೂಲೋಕೆ ಪರಜನ್ಮನಿ ಸೋಮವಾರ ಮುಂತಾದಂಥ ವಾರಗಳಲ್ಲಿ ಅನ್ನದಾನ ಮಾಡಿದರೆ ಈ ಜನ್ಮ ಮತ್ತು ಜನ್ಮಾಂತರಗಳಲ್ಲಿ ಆಯಾಯ ವಾರಗಳಿಗೆ ಹೇಳಿರತಕ್ಕಂಥ ಫಲವನ್ನು ಪಡೆಯುತ್ತಾನೆ ಆದಿತ್ಯವಾರ ಆರೋಗ್ಯಕ್ಕೆ ಆದರೆ ಸೋಮವಾರ ಬೇರೆ ಬೇರೆ ಫಲಗಳು ಮಂಗಳವಾರ ಸೋಮವಾರ ಸಂಪತ್ತು ಮಂಗಳವಾರ ಪಾಪ ನಿವೃತ್ತಿ ಬುಧವಾರ ಪುಷ್ಟಿ ಆಮೇಲೆ ಗುರುವಾರ ಆಯಶ್ಯ ಶುಕ್ರವಾರ ಭೋಗ ಶನಿವಾರ ಮೃತ್ಯುನಾಶ ಅಂದ್ರೆ ಅಕಾಲ ಮೃತ್ಯು ನಾಶ ಆಗುವಂಥದ್ದು ಹೀಗೆ ಇದೆಲ್ಲ ಫಲಗಳು ಸಿಗ್ತದೆ ಆಯಾ ವಾರಗಳಲ್ಲಿ ಸಪ್ತಸ್ಸು ಪಿಚವಾರೇಶು ದಶಭ್ಯಷ್ಟ ದಶಾಂಗಕಮ್ ಅನ್ನಂದ ಆರೋಗ್ಯ ಅಧಿಕಮ ಏಳು ವಾರಗಳಲ್ಲಿಯೂ ಹತ್ತು ಜನ ಅತಿಥಿಗಳಿಗೆ ಹಿಂದೆ ಹೇಳಿದ ಹತ್ತು ಅಂಗಗಳನ್ನು ಅನ್ನವನ್ನು ಮಾಡಿದರೆ ನೂರು ವರ್ಷ ಪರ್ಯಂತ ಆರೋಗ್ಯ ಮೊದಲಾದ ಆಯಾಯ ಫಲಗಳನ್ನು ಪಡೀತಾನೆ ಅತಿಥಿಗಳಿಗೆ ಬಹುಮಾನ ಗೌರವ ಕೊಡುವಂಥದ್ದು ಆವಾಹನ ಅಥವಾ ಆಹ್ವಾನ ಅಭ್ಯಂಜನ ಪಾದಸೇವನ ವಾಸ ಕಲ್ಪಿಸುವಂಥದ್ದು ಗಂಧಾದಿ ಉಪಚಾರ ಅರ್ಚನೆ ತುಪ್ಪ ಭಕ್ಷ್ಯಗಳನ್ನು ಕೂಡಿದಂಥ ಷಡ್ರ ಸಮಯವಾದಂಥ ವ್ಯಂಜನಾದಿಗಳನ್ನು ಕೂಡಿದಂಥ ಊಟ ಮಾಡಿಸುವಂಥದ್ದು ಆಮೇಲೆ ದಕ್ಷಿಣೆ ತಾಂಬೂಲ ನಮಸ್ಕಾರ ಬೀಳ್ಕೊಡುವಂಥದ್ದು ಇವಿಷ್ಟನ್ನು ಮಾಡಿದರೆ ಹತ್ತು ಅನ್ನದಾನದ ಅಂಗಗಳು ಆದಷ್ಟನ್ನು ಮಾಡಿದರೆ ಹ್ಞೂ ನೋಡಿದ ಇನ್ನೊಮ್ಮೆ ನಾವು ಹೇಳುದಿದ್ರೆ ಅಂಗಗಳು ಬಹುಮಾನ ಮಥಾಹ್ವಾನಭ್ಯಂಗಂ ಪಾದಸೇವನ ವಾಸೋ ಗಂಧಾತ್ಯರ್ಚನಂಚ ಘೃತಾಪೂಪರಸೋತ್ತರಂ ಷಡ್ರಸ ವ್ಯಂಜನಂಚವ ತಾಂಬೂಲಂ ದಕ್ಷಿಣೋತ್ತರಂ ನಮಶ್ಚಾನುಗಮಶ್ಚವ ಸ್ವನ್ನದಾನಂ ದಶಾಂಗಕ ದಶಾಂಗ ಉಳ್ಳಂತ ಅನ್ನದಾನ ಅಂತೇಳಿದ್ರಿ ಇದು ಅನ್ನದಾನದ ಹತ್ತಂಗಗಳು ಹಾಗೆ ಮಾಡಿದರೆ ನೂರು ವರ್ಷ ಪರ್ಯಂತ ಆರೋಗ್ಯ ಮೊದಲಾದಂಥ ಆಯಾ ವಾರಗಳ ಫಲವನ್ನು ಪಡೆಯುತ್ತಾನೆ ಅಂತೇಳಿ ಹೇಳ್ತಾರೆ ಹೀಗೆ ಬೇರೆ ಬೇರೆ ಇನ್ನಷ್ಟು ಇದೆ ಫಲಗಳು ಅದನ್ನು ಮುಂದೆ ನೋಡೋಣ ಇವತ್ತಿಗೆ ಇದನ್ನು ಮಂಗಲ ಮಾಡೋಣ ಹರಿಹಿ ಓಂ ದತ್ಸತ್ ಶಿವಾರ್ಪಣ